ಓ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣದ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧನ ಖಂಡ ಎರಡನೆಯದು ರುದ್ರ ಸಂಹಿತೆ ಅದರಲ್ಲಿ ಸೃಷ್ಟಿಖಂಡ ಈಗಾಗಲೇ ನೋಡಿದ್ದೇವೆ ಎರಡನೇದಾದ ಸತೀಖಂಡದಲ್ಲಿ ಹತ್ತು ಅಧ್ಯಾಯಗಳನ್ನು ನೋಡಿದ್ದೇವೆ ಈಗ ಹನ್ನೊಂದನೇ ಅಧ್ಯಾಯವನ್ನು ನೋಡೋಣ ಏಕಾದಶೋಧ್ಯಾ ನಾರದ ಉಚ ಬ್ರಹ್ಮಸ್ತಾತ ಮಹಾಪ್ರಾಜ್ಞವದೋ ವದತಾ ವರ ಗತೆ ವಿಷ್ಣು ಕಮಭವದಕಾರ್ಷೀತ್ ಕಂ ವಿಧೇ ಭವಾಂ ನಾರದ ಮುನಿ ಪ್ರಶ್ನಿಸ್ತಾನೆ ಮಹಾಪ್ರಾಜ್ಞನು ನನ್ನ ತಂದೆಯು ಆದ್ರಹಣೇ ಮಹಾಪ್ರಾಜ್ಞ ತಾತ ಬ್ರಹ್ಮನ್ ನೀನು ಹೇಳಿದಂತೆ ವಿಷ್ಣು ಅಂತರ್ಧಾನ್ ಮೇಲೆ ಮುಂದೇನಾಯಿತು ವದತಾಂ ವರ ಅಂದರೆ ಹೇಳುವವರಲ್ಲಿ ಶ್ರೇಷ್ಠನಾದವನೇ ಅಂತೇಳಿ ಚೆನ್ನಾಗಿ ಹೇಳಬಲ್ಲವನೇ ಗತೌ ವಿಷ್ಣು ಕಮತ್ ನೀನೇನು ಮಾಡಿದೆ ಕಂ ಅಕಾಷಿತ್ ವಿಧೆ ಭವಾಂ ವಿಧಿಯಾದ ತಾವು ಏನು ಮಾಡಿದಿರಿ ಅಂಥೇಳಿ ನೀ ಕೇಳಲು ಆವಾಗ ಬ್ರಹ್ಮ ಉತ್ತರಿಸ್ತಾನೆ ಬ್ರಹ್ಮೋವಾಚ ವಿಪ್ರನಂದನವರ್ಯ ತ್ವ ಸಾವಧಾನತೆಯ ಶೃಣು ವಿಷ್ಣು ಗತಿ ಭಗವತಿ ಯದಕಾಶ್ರಮಹಂ ಖಲು ಬ್ರಾಹ್ಮಣ ಉತ್ತಮನಾದ ಎಲೆಯ ನಾರದನೇ ಸಾವಧಾನವಾಗಿ ಕೇಳು ವಿಪ್ರನಂದನವರಿಯ ತ್ವ ನೀನು ಸಾವಧಾನತೆಯ ಗಮನ ಕೊಟ್ಟು ಕೇಳು अवधान सहितन गमन को विष्णुगते भगवती भगवतन विष्णु अंतर्धन हाददा तेरदा यदर्षम अहम खलु नानेन हेतने कद्याविद्यात्मकांशुद परब्रह्मस्वरूपिणी स्तौमिदेवी जगद्धात्री दुर्गा शंभु ಪ್ರಿಯಾಂ ಸದಾ ಆಮೇಲೆ ನಾನು ಜ್ಞಾನ ಮತ್ತು ಅಜ್ಞಾನ ಸ್ವರೂಪಳು ವಿದ್ಯಾ ಅವಿದ್ಯಾ ಸ್ವರೂಪಳಾದಂತಹ ಶುದ್ಧಳು ಪರಮಾತ್ಮ ಸ್ವರೂಪಳು ಪರಬ್ರಹ್ಮ ಸ್ವರೂಪಳು ಆಮೇಲೆ ಜಗದ್ಧಾತ್ರೀಂ ಜಗತ್ತಿಗೆ ಕಾರಣಳು ಭಕ್ತರ ಕಷ್ಟವನ್ನು ನೀಗಿಸುವಳು ದುರ್ಗಾಂ ದುರ್ಗತಿಹಾರಿಣೀ ಶಂಭುಪ್ರಿಯಾಂ ಶಂಕರನ ಪ್ರಿಯೆಯೂ ಆದಂತಹ ದೇವೀ ದೇವಿಯನ್ನು ಸ್ಥೌಮಿ ಸದಾ ಸ್ಥೌಮಿ ಮುಂದೆ ಭಕ್ತಿಯನ್ನು ಧ್ಯಾನಿಸಿ ಸ್ತುತಿಸಿದೆ ಸರ್ವತ್ರ ದೇವಿಂ ನಿರಾಲಂಬಾಂ ನಿರಾಲಂ ನಿರಾಕುಲಾಂ ತ್ರಿದೇವಜನೀ ವಂದೇ ಸ್ಥೂಲ ಸ್ಥೂಲಾಂ ಅರೂಪಿಣೀ ಎಲ್ಲೆಡೆಲ್ಲಿಯೂ ವ್ಯಾಪಿಸಿರುವವಳು ಸರ್ವತ್ರ ವ್ಯಾಪೀ ಜ್ಞಾನಸ್ವರೂಪಳು ಎಲ್ಲಕ್ಕೂ ಆಧಾರಳು ನಿರಾಲಂ ಅಂದರೆ ಅವಳಿಗೆ ಆಲಂಬನೆ ಬೇಡ ಅವಳೇ ಎಲ್ಲದಕ್ಕೂ ಆಲಂಬನ ನಿರಾಕುಲಾಂ ಯಾವುದೇ ಆಕುಲತೆ ವ್ಯಾಕುಲತೆ ದುಃಖದ ಸಂಬಂಧ ಇಲ್ಲದ ಇರ್ ಇರ್ತಕ್ಕಂಥವಳು ತ್ರಿದೇವ ಜನನೀಂ ತ್ರಿಮೂರ್ತಿಗಳಿಗೆ ಮಾತೆಯೂ ಆದಂತಹ ಸ್ಥೂಲಾಸ್ಥೂಲಾಂ ಅರೂಪಿಣೀ ಸ್ಥೂಲ ಸೂಕ್ಷ್ಮಗಳು ಎರಡೂ ಕೂಡ ಆದಂತಹ ಹಾಗೆಯೇ ಅರೂಪಿಣಿ ನಿರಾಕಾರ ಸ್ವರೂಪಗಳು ಆದಂತಹ ದೇವಿಯನ್ನು ನಮಸ್ಕರಿಸುತ್ತೇನೆ ಒಂದೇ ದೀ ತ್ವಚಿತಿ ಪರಮಂದ ಪರಮಾತ್ಮಸ್ವರೂಪೀ ಪ್ರಸನ್ನೇಷಿ ಮತ್ಕಾರ್ಯಂಕು ತೇ ನಮಃ ಕುರು ನಮಃ ಓ ದೇವಿಯೇ ನೀನು ಜ್ಞಾನಸ್ವರುಳು ತ್ವ ಚಿತಿ ಚಿತ್ ಅಂದರೆ ಜ್ಞಾನ ಪರಮಂದ ಆನಂದಸ್ವರುಳು ಪರಮಾತ್ಮಸ್ವರೂಪಣೀ ಪರಮಾತ್ಮನ ಸ್ವರೂಪಳು ಆಗಿದೆಯೇ ಪ್ರಸನ್ನೇಷಿ ಮತ್ ಕಾರ್ಯಂ ಕುರು ತೇ ನಮಃ ಇಂತಹ ನೀನು ನನ್ನ ಕಾರ್ಯವನ್ನು ಆಗುವಂತೆ ಅನುಗ್ರಹಿಸು ನಿನಗೆ ನಮಸ್ಕಾರವು ಪ್ರಸನ್ನಳಾಗು ಅಂತೇಳಿ ಬ್ರಹ್ಮೋವಾಚ ಏಸ್ತೂಯ ಮಾನಸ ಯೋಗ ನಿದ್ರಾಮಯ ಮುನಿ ಆವಿರ್ಬಭೂವ ಪ್ರತ್ಯಕ್ಷಂ ದೇವರ್ಷೇ ಚಂಡಿಕಾ ಮಮಾ ಬ್ರಹ್ಮ ಹೇಳ್ತಾನೆ ಎಲೈನಾರದನೇ ಹೀಗೆ ನಾನು ಸ್ತುತಿಸ್ತಾ ಇದ್ದಾಗ ಯೋಗನಿದ್ರಾರೂಪಳಾದಂತಹ ಚಂಡಿಕಾದೇವಿಯು ನನ್ನೆದುರಿಗೆ ಪ್ರತ್ಯಕ್ಷವಾಗಿ ಆವಿರ್ಭವಿಸಿದಳು ಆವಿರ್ಬೂವ ಸ್ನಿಗ್ಧಾಂಜನ ದ್ಯುತಿಾರು ರೂಪ ದಿವ್ಯ ಚದುರ್ಭುಜ ಸಿಂಹಸ್ಥವರಹಸ್ತ ಮುಕ್ತಾಮಣಿ ಕಚು ಕಚೋತ್ಕಟ ಆ ದೇವಿ ಹೇಗಿದ್ಲು ಶರದಿಂದ್ವಾನ ಶುಭ್ರ ಚಂದ್ರಭಾಲ ತ್ರಿಲೋಚನ ಸರ್ವಯವ ರಮ್ಯಾ ಚ ಕಮಲಾಘನ ಸಮಕ್ಷಂ ತಾಂ ಮುಮ ವೀಕ್ಷ್ಯ ಮುನೆ ಶಕ್ತಿ ಶಿವಸ್ಯಿ ಭಕ್ತಿಯ ವಿರತುಂಗಾಶ ಪ್ರಾಸ್ತವ ಸುಪ್ರಣಮ್ಯ ವೈ ಆ ದೇವ ಸ್ನಿಗ್ ಸ್ನಂಜನದ್ಯುತಿ ಲವಾದಂತೆ ಕಾಡಿಗೆಯಂತೆ ನೀಲವಾದ ಶರೀರ ಕಾಂತೀಂದಲೋ ಪುಷ್ಟವಾದ ನಾಲ್ಕು ಸುಂದರ ಬಾಹುಗಳಿಂದಲೂ ಒಪ್ಪುತ್ತಿದ್ದಳು ಚಾರು ರೂಪ ಸುಂದರವಾದ ದಿವ್ಯ ಚತುರ್ಭುಜ ದಿವ್ಯವಾದ ಚತುರ್ಭುಜಗಳು ಸಿಂಹಸ್ಥ ಸಿಂಹವನ್ನೇರಿ ವರಹಸ್ಥ ಕೈಯಲ್ಲಿ ವರದ ಮುದ್ರೆಯನ್ನು ಪ್ರದರ್ಶಿಸ್ತಾ ಇದ್ದಳು ಮುಕ್ತಾಮಣಿ ಕಚೋತ್ಕಟ ಮುತ್ತುಗಳಿಂದ ಕೇಶ ಅಲಂಕರಿಸಿಕೊಂಡಿದ್ದಳು ಕಚ ಅಂದರೆ ಕೂದಲು ಶರದೆಂದು ಆನನ ಶರತ್ಕಾಲದ ಪೂರ್ಣಚಂದ್ರನಂತೆ ಅವಳ ಮುಖವು ಶೋಭಿಸುತ್ತಲಿತ್ತು ಶುಭ್ರ ಚಂದ್ರ ಬಾಲ ಹಣೆಯಲ್ಲಿ ಶುಭ್ರವಾದ ಚಂದ್ರನ ಕಲೆಯು ಕಂಗೊಳಿಸ್ತಾ ಇತ್ತು ಭಾಲ ಹಣೆ ತಿಲೋಚನಾ ಅವಳಿಗೆ ಮೂರು ನಯನಗಳಿದ್ದು ಕಣ್ಣುಗಳು ಸರ್ವ ಅವಯವರಮ್ಯಾಚ ಸರ್ವಾಂಗ ಸುಂದರಿ ಎಲ್ಲ ಕಮಲಾಂಘ್ರಿ ನಖದ್ಯುತಿ ಕೈಕಾಲುಗಳ ಉಗುರುಗಳು ಕಮಲದಂತೆ ಕೆಂಪಾಗಿದ್ದುವಂತೆ ಅಂಘ್ರಿ ನಖ ದ್ಯುತಿ ಬೆಳಗ್ತಾಯಿತು ಸಮಕ್ಷಂ ಮುಮಾಂ ಉಮಾಂ ಮುನೇ ಶಕ್ತಿಂ ಶಿವಸ್ಯಹಿ ಇಂತಹ ದೇವಿನ ಪ್ರತ್ಯಕ್ಷವಾಗಿ ನೋಡಿ ಸಮಕ್ಷಮದಲ್ಲಿ ನೋಡಿ ಸಮಕ್ಷಂ ನನ್ನ ಸಾಕ್ಷಾತ್ ಪ್ರತ್ಯಕ್ಷವಾಗಿ ಕಣ್ಣಿನಿಂದ ನೋಡಿ ಶಕ್ತಿಂ ಶಿವ ಶಿವನ ಶಕ್ತಿಯನ್ನು ನೋಡಿ ಭಕ್ತಿಯ ವಿನತ ತುಂಗಾಂಶ ಭಕ್ತಿಯನ್ನು ನಮಸ್ಕರಿಸಿ ಆ ಶಿವಶಕ್ತಿ ದೇವಿಯನ್ನು ಹೀಗೆ ಸ್ತೋತ್ರ ಮಾಡಿದೆ ಪ್ರಾಸ್ತವ ಸುಪ್ರಣಮ್ಯ ವೈ ಬ್ರಹ್ಮ ನಮೋ ನಮಸ್ತೆ ಜಗದು ಪ್ರವೃತ್ತಿ ನಿವೃತ್ತೆ ಸ್ಥಿತಿಸರ್ಗೂ ಚರಚಾರು ಸನಾತನೋಹಿ ಬ್ರಹ್ಮ ಹೇಳ್ತಾನೆ ಓ ದೇವಿಯೇ ನಮೋ ನಮಸ್ತೆ ನಿನಗೆ ನಮಸ್ಕಾರ ಎಂತಹ ನಿನಗೆ ಜಗತಃ ಪ್ರವೃತ್ತಿ ನಿವೃತ್ತಿ ರೂಪೆ ಜಗತ್ತಿನ ಪ್ರವೃತ್ತಿ ನಿವೃತ್ತಿಗಳು ನಿನ್ನಿಂದಲೇ ಆಗ್ತವೆ ಅಂದರೆ ಜಗತ್ತಿನ ಸೃಷ್ಟಿ ಲಯಗಳು ಸ್ಥಿತಿ ಸರ್ಗ ರೂಪೇ ಸ್ಥಿತಿ ಪಾಲನೆ ಕೂಡ ಸರ್ಗ ಸೃಷ್ಟಿ ಪ್ರವೃತ್ತಿ ನಿವೃತ್ತಿ ಮಾರ್ಗಗಳೆರಡೂ ನಿನ್ನಿಂದಲೇ ನಡೀತಾಯಿವೆ ಜಗತ್ತಿನಲ್ಲಿ ಪ್ರವೃತ್ತಿ ಮಾರ್ಗ ಅಂದರೆ ಗೃಹಸ್ಥಾಶ್ರಮ ಧರ್ಮ ಸಂಸಾರ ನಿವೃತ್ತಿ ಮಾರ್ಗ ಅಂತ ಹೇಳಿದರೆ ಸನ್ಯಾಸ ಧರ್ಮ ವೈರಾಗ್ಯ ಹೀಗೆ ಸ್ಥಿತಿ ಸರ್ಗ ಸ್ಥಿತಿ ಮತ್ತು ಸೃಷ್ಟಿ ಇವುಗಳು ಕೂಡ ನೀನೇ ಆಗಿದೆಯಾ ರೂಪೆ ಅಂತಹ ರೂಪಗಳವಳು ನೀನು ಭವತಿ ಸುಶಕ್ತಿ ಜಗತ್ತಿನ ಎಲ್ಲ ಚರಾಚರ ಪ್ರಾಣಿಗಳಲ್ಲಿನ ಕಂಡು ಬರತಕ್ಕಂಥ ಕಾರ್ಯಶಕ್ತಿಯು ಕೂಡ ನೀನೇ ಆಗಿದೀಯಾ ಸನಾತನೀ ಸರ್ವವಿಮೋಹಿನೀಚ ನೀನು ಅತ್ಯಂತ ಪುರಾತನಾದಂಥವಳು ನಿನಗಾದಿ ಅಂತೇಳಿ ಇಲ್ಲ ಹಾಗೆ ನೀನೆಲ್ಲರನ್ನು ಮೋಹುಗೊಳಿಸತಕ್ಕಂಥವಳು ಸರ್ವ ವಿಮೋಹಿನಿ ಯಾಶ್ರೀ ಸದಾ ಕೇಶವಮೂರ್ತಿ ಮಾಯಾ ವಿಶ್ವಂಭರ ಸಕಲಂ ಬಿಭರ್ತಿ ಯಾ ತ್ವರ ಸೃಷ್ಟಿಕರೀ ಮಹೇಶಿ ಹರ್ತೀ ತ್ರಿಲೋಕರ ಗುಣೇಭ್ಯ ಓ ದೇವಿಯೇ ಯಾವ ನೀನು लक्ष्मी रूप श्री रूप यू केशवमूर्ति माया विष्णु मोहग्स्ती सकलं विश्वभराजा सकलंभर्ति विश्वभर अरे भूदेविय रूप जगत्ल धरती यांपुरा सृष्टिकरी महेशी नीने जगदाद जगत सृष्टिस्तिया अय महेश्वरी हिलोक ನಿನಗೆ ರಕ್ಷಣೆ ಮಾಡ್ತೀಯಾ ಬಿಭರ್ತಿ ಮತ್ತು ಸೃಷ್ಟಿ ಮಾಡ್ತೀಯ ಮತ್ತು ನೀನೇ ಸಂಹಾರ ಮಾಡ್ತೀಯ ಮೂರು ಲೋಕಗಳನ್ನು ಪರಾಗುಣೆಯೇಭ್ಯ ಹಾಗೆಯೇ ನೀನು ಪರಾಗುಣೇಭ್ಯ ಅಂದರೆ ಸತ್ವರಜಸ್ತಮೋ ಗುಣಗಳ ಸಂಪರ್ಕವಿಲ್ಲದ ಪರಬ್ರಹ್ಮಳು ಪರಬ್ರಹ್ಮ ಸ್ವರೂಪಳು ಗುಣೇಭ್ಯ ಪರಾ ಇಂತಹ ನಿನಗೆ ನಮಸ್ಕಾರ ಅಂತೇಳಿ ಹೇಳ್ತಾರೆ ಯಾ ಯೋಗಿ ವೈ ಮಹಿತ ಮನೋಜ್ಞಾ ಸಾತ್ವ ನಮಸ್ತೆ ಪರಮುಸಾರೇ ಯಿಪೂತೆ ಹೃದಯ ಯೋಗಿ ಯಾ ಯಾ ಯೋಗಿ ಧ್ಯಾನ್ಪೇ ಪ್ರತೀತ ಓ ದೇವಿಯೇ ನೀನು ಮಹಾಮಿಮಳು ಮಹಿ ಮನೋಜ್ಞ ಸುಂದರ್ಯೂ ಚರ್ಮಚಕ್ಷುಸ್ಸುಗಳಿಂದ ತಿಳಿಯಲಶಕ್ಯಳು ಅಂದರೆ ಪರಮಾಣು ಸಾರೇ ಅಂದರೆ ಪರಮಾಣು ಅಂತೇಳಿ ಯಾವುದೇ ಇದು ಅತ್ಯಂತ ಸೂಕ್ಷ್ಮತಮವಾದ ಕಣ ಜಗತ್ತಿನಲ್ಲಿ ಅದರ ಸಾರ ಸ್ವರೂಪವಾದವಳು ಹಾಗಾಗಿ ಬರಿಗಣ್ಣಿಗೆ ಅಥವಾ ಇಂದ್ರಿಯ ಗೋಚರ ಅಲ್ಲದವಳು ಅಂಥೇಳಿ ಇಂತಹ ನಿನ್ನನ್ನು ಯೋಗಿಗಳು ಇಂದ್ರಿಯದಿಂದ ಪರಿಶುದ್ಧವಾದ ತಮ್ಮ ಮನಸ್ಸಿನಲ್ಲಿ ಧ್ಯಾನಿಸ್ತಾರೆ ಯಂ ಯೋಗಿನಂ ಎಂ ಆದಿಪೂತಿ ಆದಿಪವಿತ್ರ ಹೃದಯ ಯೋಗಿ ನಾ ವ್ಯಾ ಯೋಗಿಗಳ ಹೃದಯದಲ್ಲಿ ಪರಿಶುದ್ಧವಾದ ಧ್ಯಾನ ಪಥೇ ಪ್ರತೀತ ಧ್ಯಾನದಲ್ಲಿ ಕಾಣ ಅನುಭವಗಮ್ಯವಾದವಳು ಪ್ರಕಾಶ ಪ್ರಕಾಶುದ್ಧಾದಿಜುತ ವಿರಾಗ ವಿರಾಗ ಸಾ ತ್ವ ರೂಪಂ ಅವಲಂಬ ಕೂಟಸ್ಥಮ್ಯಕ್ತಮನಂತೂಪಿಭ್ರತಿ ಕಾಲಮಯೀ ಜಗಂತೀ ಸ್ಯಾದೇಂದ್ರವಜ್ರೌ ಉಪೇಂದ್ರವಜ್ರೋ ಗೌ ಅಂತೇಳಿ ಇದು ಇಂದ್ರವಜ್ರ ಮತ್ತೆ ಉಪೇಂದ್ರವಜ್ರ ಇವುಗಳ ಮಿಶ್ರಣ ಇದೆ ಇದರಲ್ಲಿ ಉಪಜಾತಿ ಅಂತೇಳಿ ಹೇಳ್ತಾರೆ ಇದಕ್ಕೆ ವೃತ್ತ ಛಂದಸ್ಸು ವೈದಿಕ ಛಂದಸ್ಸುಗಳಿಗೆ ಅವಗಳಿಂದ ಹುಟ್ಟಿದಂಥದ್ದು ಲೌಕಿಕವಾದ ಕಾವ್ಯದಲ್ಲಿರ್ತಕ್ಕಂಥದ್ದು ವೃತ್ತಗಳು ಅಂತೇಳಿ ಹೇಳ್ತಾರೆ ಅದರಲ್ಲಿ ಈ ಇಂದ್ರವಜ್ರ ಮತ್ತು ಉಪೇಂದ್ರವಜ್ರ ಹನ್ನೊಂದು ಅಕ್ಷರಗಳ ವೃತ್ತಗಳು ವೃತ್ತಗಳು ಮಿಶ್ರವಾಗಿ ಒಂದೇ ಶ್ಲೋಕದಲ್ಲಿ ಇದ್ದರೆ ಅದನ್ನು ಉಪಜಾತಿ ವೃತ್ತ ಅಂತ ಹೇಳಿ ಅಂಥದ್ದು ಈ ಶ್ಲೋಕಗಳು ಅಂಥದ್ದು ಅವು ಹೆಚ್ಚಾಗಿ ಕಾಣುವಂಥದ್ದು ಅನುಷ್ಠು ಈ ಮಧ್ಯ ಮಧ್ಯದಲ್ಲಿ ಈಗ ಇಂಥ ಶ್ಲೋಕಗಳು ಸ್ತುತಿ ಮಾಡ್ತಾ ಇರತಕ್ಕಂಥ ಸ್ತೋತ್ರಗಳು ದೇವಿಯನ್ನು ಸ್ತುತಿ ಮಾಡತಕ್ಕಂಥದ್ದು ಇದು ಉಪಜಾತಿಯಲ್ಲಿದೆ ಉಪಜಾತಿ ವೃತ್ತ ಇಂದ್ರವಜ್ರ ಮತ್ತು ಉಪೇಂದ್ರವಜ್ರಗಳ ಸಮ್ಮಿಶ್ರಣ ಕೆಲವು ಪಾದಗಳು ಕೆಲವು ಉಪೇಂದ್ರವಜ್ರದಲ್ಲಿಯೂ ಇದೆ ಅಂದರೆ ಸ್ಯಾದೀಂದ್ರವಜ್ರ ಯದಿತೌಜ ಗೌ ಗಃಃಃ ಅಂತೇಳಿ ಅದರ ಲಕ್ಷಣ ಇಂದ್ರವಜ್ರ ಅದು ಉಪೇಂದ್ರವಜ್ರ ಅದು ಉಪೇಂದ್ರ ಜಾಸ್ತ ತೋ ಗೌ ಆ ವಾಕ್ಯದಲ್ಲಿಯೇ ಆ ಛಂದಸ್ಸಿನ ಲಕ್ಷಣವು ಹೇಳಲ್ಪಟ್ಟಿದೆ ಮತ್ತು ಆ ವಾಕ್ಯವೂ ಕೂಡ ಆ ಛಂದಸ್ಸಿನಲ್ಲೇ ಇದೆ ಆ ವಾಕ್ಯ ಲಕ್ಷಣ ಶ್ಲೋಕ ಇದೆಯಾಗ ಅದು ಕೂಡ ಅದಕ್ಕೆ ನಾವು ಸ್ವರಪ್ರಸ್ತಾರ ಇದು ಹಾಕಿದರೆ ಛಂದಸ್ಸಿನ ಗುರು ಲಘು ಹಾಕಿದರೆ ನಮಗೆ ಮಾತ್ರ ಪ್ರಸ್ತಾರ ಆಗ ನಮಗದು ಸಿಗ್ತದೆ ಇರಲಿ ಈಗ ಏನು ಹೇಳ್ತಾನೆ ಬ್ರಹ್ಮ ಪ್ರಕಾಶ ಶುದ್ಧಾದಿಯುತ ವಿರಾಗ ನೀನು ಜ್ಞಾನಜ್ಯೋತಿ ಪ್ರಕಾಶಸ್ವರೂಪಳು ಸಂಸಾರ ಸಂಬಂಧವಿಲ್ಲದವಳು ವಿರಾಗಿ ವಿರಾಗಿಣಿ ಪರಿಶುದ್ಧಳು ಸಾತ್ವಂ ಹಿ ವಿದ್ಯಾ ವಿವಿಧಾವಲಂಬ ಇಂತಹ ನೀನು ಜಗತ್ತಿನ ಅನೇಕ ಬಗೆಯಾದಂತಹ ವಿದ್ಯಾ ಸ್ವರೂಪಗಳನ್ನು ಪ್ರಕಟಿಸಿದ್ದೀಯ ಮತ್ತು ಕೂಟಸ್ಥಮ ಅವ್ಯಕ್ತಮನಂತರೂಪಂ ನೀನು ವಿಕಾರವಿಲ್ಲದವರುಳು ಇಂದ್ರಿಯಗಳಿಗೆ ಅಗೋಚರನೂ ವಿಕಾರವಿಲ್ಲದವನು ನಾಶವಿಲ್ಲದವನು ಆದಂತಹ ಕೂಟಸ್ಥಂ ಅವ್ಯಕ್ತಂ ಅನಂತ ರೂಪಂ ತ್ವಂ ಬಿಭ್ರತಿ ಕಾಲಮಯಿ ಜಗಂತಿ ಆದಂತಹ ಪರಮಾತ್ಮ ಸ್ವರೂಪಗಳು ನೀನು ಮತ್ತು ನೀನು ಪ್ರಳಯ ಕಾಲದಲ್ಲಿ ಜಗತ್ತೆಲ್ಲವನ್ನೂ ನಿನ್ನಲ್ಲಿ ಸೇರಿಸಿಕೊಳ್ತೀಯ ತ್ವ ಬಿಭ್ರತಿ ಕಾಲಮಯಿ ಜಗಂತಿ ಜಗಂತಿ ಅಂದರೆ ಜಗತ್ ಜಗತಿ ಜಗತ್ತ ಜಗಂತಿ ಅಂತ ಹೇಳಿದಾಗೆ ವಿಕಾರ ವಿಕಾರಬೀಜ ಪ್ರಕರೋಷಿ ನಿತ್ಯಂ ಗುಣಾನ್ವಿತನೇಶು ನೂನಂ ಗುಣಾಂನಾ ನಿಧಾನಭೂತೀ ಓ ಶಿವೇ ನೀನು ಸಗುಣರೂಪಳಾಗಿದ್ದು ನಿತ್ಯವು ಜನಗಳಲ್ಲಿ ನಿನ್ನ ಮಾಯೆಯಿಂದ ಅಜ್ಞಾನವನ್ನು ಹರಡುತ್ತೀಯ ವಿಕಾರವನ್ನು ಬೆಳೆಸ್ತಿಯಾ ವಿಕಾರಬೀಜ ನೀನು ಪ್ರಕರೋಶಿ ನಿತ್ಯಂ ಗುಣಾನ್ವಿತಃ ಸಗುಣಳಾಗಿ ಸರ್ವಜನೇಶು ನೂನಂ ನಿಜವಾಗಿಯೂ ತೊಂಬೈ ಗುಣಾನಾಂಚ ಶಿವೇ ತ್ರಯಾಣ ನಿಧಾನಭೂತ ಆ ಗುಣಗಳ ಸಾಮ್ಯಾವಸ್ಥೆಯ ಸ್ವರೂಪವೇ ನೀನಾಗಿದ್ದೀಯ ಇಂತಹ ನೀನು ಮುಂದೆ ಆ ಗುಣಗಳ ಮೂಲಕ ಜಗತ್ತೆಲ್ಲವನ್ನು ಸೃಷ್ಟಿಸುವೆ ರಕ್ಷಿಸುವೆ ಕೊನೆಗೆ ಸಂಹಾರವನ್ನು ಮಾಡ್ತೀಯ ಸತ್ವರಜಸ್ತಮೋ ಗುಣಗಳು ನಿನ್ನಿಂದಲೇ ಜನಿಸ್ತವೆ ನಿಧಾನಭೂತ ಆದ ಕಾರಣ ನೀನು ಆ ಗುಣಗಳಿಗಿಂತ ಭಿನ್ನಳಾಗಿದ್ದೀಯಾ ತದ ಪರಾಸಿ ಅದಕ್ಕಿಂತಲೂ ಯಾಕಂದರೆ ನಿನ್ನಿಂದ ಹುಟ್ಟುವಂಥದ್ದು ಅದು ಸತ್ವ ರಜಸ್ತಾಮಸ ಇತ್ಯಾಂ ವಿಕಾರಹೀನ ಸಮಿತಿರ್ಯಾ ಸಾತ್ವ ಗುಣಾಂಧ ಜಗದೇಕ ಹೇತು ಪಾಸಿ ಚಾತ್ಸಿ ಹೀಗೆ ಇಂತಹ ನೀನು ಮುಂದೆ ಆ ಗುಣಗಳ ಮೂಲಕ ಜಗತ್ತೆಲ್ಲವನ್ನು ಸೃಷ್ಟಿಸುವೆ ರಕ್ಷಿಸುವೆ ಕೊನೆಗೆ ಸಂವರಿಸುವೆ ಬಾಹ್ಯ ಅಂತಹ ಆರಂಭಸಿ ಪಾಸಿ ಚ ಅತ್ಸಿ ಅತ್ಸಿಯನ್ನು ತಿನ್ನುತ್ತಾಳೆ ಅಂತ ಸಂವಾರ ಮಾಡುವಂಥದ್ದು ಪಾಸಿ ಅಂದರೆ ರಕ್ಷಿಸ್ತೀಯ ನೀನು ತಿನ್ನುತ್ತೀಯಾ ಸಂವಾರ ಮಾಡ್ತೀಯಾ ಮತ್ತು ಆರಂಭಿಸಿ ಆರಂಭ ಮಾಡ್ತೀಯಾ ಇದನ್ನು ಸೃಷ್ಟಿ ಮಾಡ್ತೀಯಾ ಅಂತೇಳಿ ಹೀಗೆ ಇವೆಲ್ಲವನ್ನೂ ಏನು ಮಾಡುವಂಥವಳು ಅಂತೇಳಿ ಹೇಳ್ತಾ ಇದ್ದಾರೆ ಬ್ರಹ್ಮ ಅಶೇಷ ಜಗತಾಂಬೀಜೆ ಜ್ಞೇಯ ಜ್ಞಾನಸ್ವರೂಪಿಣಿ ಜಗದ್ದಿತಾಯ ಸತತಂ ಶಿವಪತ್ನಿ ನಮೋಸ್ತುತಿ ಹೀಗೆ ಸಕಲ ಜಗತ್ತಿಗೂ ಕಾರಣಲಾದವು ದೇವಿ ನಿನಗೆ ನಮಸ್ಕಾರವು ನೀನು ಜ್ಞಾನ ಸ್ವರೂಪಳು ಮತ್ತು ವಿಶೇಷ ಸ್ವರೂಪಳು ಆ ಶೇಷ ಜಗತ್ತಾಂಬೀಜ ನೀನು ಜಗತ್ತಿನ ಎಲ್ಲ ಜಗತ್ತಿನ ಸಮಸ್ತ ಜಗತ್ತಿನ ಆ ಶೇಷ ಶೇಷ ಉಳಿಯದಂತೆ ಅಣು ಏಣು ದೃಢ ಕಾಷ್ಟಗಳೆಲ್ಲದಕ್ಕೂ ನೀನು ಬೀಜ ಸ್ವರೂಪಳವು ಜ್ಞೇಯ ಜ್ಞಾನ ಸ್ವರೂಪಿಣಿ ನೀನು ತಿಳಿಯತಕ್ಕಂತಹ ವಿಷಯ ಯಾವುದು ಅಂತೇಳಿದರೆ ನೀನೇ ವಿಶೇಷ ಸ್ವರೂಪಗಳು ಜ್ಞಾನ ಕೂಡ ನೀನೇ ಜ್ಞಾನ ಸ್ವರೂಪಳು ಜ್ಞೇಯ ಅಂದರೆ ತಿಳಿಯಲ್ಪಡತಕ್ಕಂಥದ್ದು ಜ್ಞಾನ ಅಂದರೆ ತಿಳುವಳಿಕೆ ಜಗದ್ಧ ಸತತ ಓ ಶಿವಶಕ್ತಿಯೇ ಜಗತ್ತಿನ ಕಲ್ಯಾಣವನ್ನು ಮಾಡುವ ನಿನಗೆ ಸದಾ ನಮಸ್ಕಾರ ಶಿವಪತ್ನಿ ನಮೋಸ್ತುತಿ ಬ್ರಹ್ಮೋವಚ ಇತ್ಯಕರ್ಣ್ಯವಚಸ್ಸಾ ಮೇ ಕಾಳಿ ಲೋಕವಿಭಾವಿನಿ ಪ್ರೀತ್ಯ ಮಾಂ ಜಗದ ಮೂಚೆ ಸೃಷ್ಟಾರಂ ಘನಶ್ದವತ್ ब्रह्म हेल्त यह रीतिया नुतियाँ के जगत्कार कालीदेवी प्रसन्न मेघध्वनिये गंभीर वाद ध्वनिया ना दुवाच ब्रह्म किमर्थ स्तुताहमार उच्यता यदि धृष्योसी तीघ्रम पुरा मम देवी हेत ब्रह्म नेतक नुत सद्दीय किमर्थंता अहम अवधारय अद् ಉಚ್ಯತ ಯದಿ ಧೃಶ್ಯೋಸಿ ಅಸಾಧ್ಯವಾದ ಅಂತಹ ಅದು ಯಾವ ಕಾರ್ಯವು ಬಂದು ಅದನ್ನು ಕೂಡಲೇ ನನಗೆ ಹೇಳು ಅಂತೇಳಿ ಹೇಳ್ತಾಳೆ ಪ್ರತ್ಯಕ್ಷಮಿ ಜಾತಾಂ ಸಿದ್ಧಿ ಕಾರ್ಯ ನಿಶ್ಚಿತ ತಸ್ಮತ್ ತ್ ವಾಚಿತ್ರ ನಾನು ಪ್ರತ್ಯಕ್ಷ ಆದ ಮೇಲೆ ನಿನ್ನ ಕಾರ್ಯವು ನಿಶ್ಚಯವಾಗಿ ಸಿದ್ಧಿಸುವುದು ಆದ ಕಾರಣ ನಾನು ಮಾಡಬೇಕಾದಂತಹ ನಿನ್ನ ಇಷ್ಟ ಕಾರ್ಯ ಯಾವುದು ಎಂಬುದನ್ನು ಹೇಳು ಅಂತೇಳಿ ಹೇಳ್ತಾಳೆ ಬ್ರಹ್ಮೋವಚ ಬ್ರಹ್ಮೋವಾಚ ಶೃಣು ದೇವಿ ಮಹೇಶಾನಿ ಕೃಪಂಕೃತ್ವ ಮಮೋಪರಿ ಮನೋರಥಂ ತಂ ಸರ್ವಜ್ಞೆ ಪ್ರವದಿ ಓ ದೇವಿ ಪರಮೇಶ್ವರಿಯೇ ಬ್ರಹ್ಮ ಹೇಳ್ತಾನೆ ನನ್ನಲ್ಲಿ ಅನುಗ್ರಹವನ್ನು ಇರಿಸಿ ನಾನು ಹೇಳುದನ್ನು ದಯವಿಟ್ಟು ಕೇಳು ನೀನೆಲ್ಲವನ್ನೂ ಬಲ್ಲ ಸರ್ವಜ್ಞಳು ಆದರೂ ನಿನ್ನ ಅಪ್ಪಣೆಯಂತೆ ನನ್ನ ಮನಸ್ಸಿನಲ್ಲಿದ್ದುದನ್ನು ಹೇಳ್ತೇನೆ ಅಂತೇಳಿ ಹೇಳ್ತಾನೆ ಯಹ್ ಪತಿವ ದೇವೇಶಿ ಲಾಟಾನ್ಮೇ ಭಗವತ್ಪುರ ಶಿವೋ ರುದ್ರಾಕ್ಷಯ ಯೋಗಿ ಸವೈ ಕೈಲಾಸಮಸ್ಥಿ ಓ ದೇವಿ ನಿನ್ನ ಪ್ರಿಯನಾದ ಶಿವನು ನನ್ನ ಲಲಾಟದಿಂದ ರುದ್ರರೂಪನಾಗಿ ಅವತರಿಸಿದ್ದಾನೆ ಆ ರುದ್ರನು ಮಹಾಯೋಗಿಯಾಗಿದ್ದು ಕೈಲಾಸ ಪರ್ವತದಲ್ಲಿದ್ದಾನೆ ತಪಶ್ಚರತೆ ಏಕಏವಾ ವಿಕಲ್ಪಕ ಅಪತ್ನಿ ಕೋ ನಿರ್ವಿಕಾರೋ ನ್ವಿತೀಯಂ ಸಮೀಹತೆ ಪತ್ನಿಯನ್ನು ಪರಿಗ್ರಹಿಸದೆ ಆ ಸಂಸಾರ ವಿಮುಖನಾಗಿ ಯಾವ ವಿಕಾರವೂ ಇಲ್ಲದೆ ಓರ್ವನಿಗೆ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಅವನು ಪತ್ನಿಯನ್ನು ಇಲ್ಲ ತಮ್ಮ ಮೋಹಯ ಯಥ್ಯಾತೀಯ ಸತಿ ವೀಕ್ಷತಿ ತ್ವದೃತೆ ತೋ ಕಾಚಿತ್ ಭವಿಷ್ಯ ಮನೋಹರ ಆ ರುದ್ರನು ಪತ್ನಿಯನ್ನು ಪರಿಗ್ರಹಿಸಲು ಇಚ್ಛಿಸುವಂತೆ ನೀನು ಅವನನ್ನು ಮೋಹಗೊಳಿಸಬೇಕು ನಿನ್ನ ಹೊರತು ಆ ಶಿವನ ಮನಸ್ಸು ನೀನ್ಯಾವ ಸ್ತ್ರೀಯೂ ಅಪಹರಿಸಲಾರಳು ತಸ್ಮತ್ವ ಏವಸ್ವ ಹರ ಮೋಹಿನಿ ಸುತ ಭೂತ್ಕ್ಷ ಆದ ಕಾರಣ ಓ ದೇವಿಯೇ ನೀನೇ ಅವತರಿಸಿ ಆ ರುದ್ರನನ್ನು ಮೋಹಗೊಳಿಸು ದಕ್ಷಬ್ರಹ್ಮನ ಸುತಿಯಾಗಿ ಜನಿಸಿ ರುದ್ರನನ್ನು ಪತಿಯಾಗಿ ವರಿಸು ಯಾ ಯಥಾಧೃತಶರೀರ ತ್ವ ಲಕ್ಷ್ಮೀರುಪೇಣ ಕೇಶವಂ ಆ ಮೋದಯಿಸಿ ವಿಶ್ವಸ ಹಿತಾಯೈನ ತಥಾ ಕುರು ನೀನು ಲಕ್ಷ್ಮೀರೂಪದಿಂದ ಅವತರಿಸಿ ಹರಿಯನ್ನು ಮೋಹಗೊಳಿಸಿರುವಂತೆಯೇ ರುದ್ರನನ್ನು ಲೋಕಹಿತಕ್ಕಾಗಿ ಮೋಹಗೊಳಿಸು ಕಾಂತಭಿಲಾಷ ಮಾತ್ರ ದೃಷ್ಟು ಕಾಂಚಾಭಿಲಾಷ ಮಾತ್ರ ಮೇ ದೃಷ್ಟ ಅನಿಂದತ್ ವೃಷಧ್ವಜ ಸ ಕಥಂ ವನಿತಾಂ ತಂ ದೇವಿ ಸ್ವೇಚ್ಛೆಯ ಸಂಗ್ರಹೀಷ್ಯತಿ ನಾನು ಸ್ತ್ರೀಯಲ್ಲಿ ಅಭಿಲಾಷೆಗೊಂಡಿರುವುದನ್ನು ನೋಡಿ ಆ ನನ್ನ ನನ್ನನ್ನು ನಿಂದಿಸಿದ್ದಾನೆ ಅಂಥವನು ಇನ್ನು ತನ್ನ ಇಚ್ಛೆಯಿಂದ ತಾನೇ ಹೇಗೆ ಕಾಮಿನಿಯನ್ನು ಪರಿಗ್ರಹಿಸನು ಹೇಳಿ ಹೇಳ್ತಾನೆ ಹರೇ ಅಗೃಹೀತ ಕಾಂಥೇತು ಕಥಂ ಸೃಷ್ಟಿಶುಭಾವಹ ಆಧ್ಯಂತಮಧ್ಯ ಚೈತಸ್ಯ ಹೇತೌ ತಸ್ರಾಗಿಗಿಣಿ ಆ ರುದ್ರನು ಆ ರುದ್ರನ್ನು ಪತ್ನಿಯನ್ನು ಪರಿಗ್ರಹಿಸದಿದ್ದರೆ ಈ ಸೃಷ್ಟಿಯು ಸುಖವಾಗಿ ಹೇಗೆ ಸಾಕ್ತದೆ ಆ ಸೃಷ್ಟಿಯ ಆದಿ ಮಧ್ಯಂತಗಳಿಗೆ ಕಾರಣನಾದ ಆ ರುದ್ರನ್ನು ವಿರಕ್ತನಾದರೆ ಇದರಲ್ಲವೂ ನಡೆಯುವುದು ಹೇಗೆ ಇತಿ ಚಿಂತಾಪರೋನಾಹಂ ತ್ವದನ್ಯಂ ಶರಣಂ ಹಿತಂ ಲಬ್ಧವಾಂಸ್ತೇನ ವಿಶ್ವಸ್ಥಿತಾಯಿ ತತ್ಕುರು ಈ ರೀತಿಯಾದ ಚಿಂತೆಗಳಿಗಾಗಿ ನಾನು ಇನ್ಯಾವಗತಿಯನ್ನು ಕಾಣದೇ ನಿನ್ನನ್ನೇ ಶರಣು ಹೊಂದಿದ್ದೇನೆ ಆದ ಕಾರಣವು ದೇವಿ ಲೋಕಕ್ಷೇಮಕ್ಕಾಗಿ ನಾನು ಹೇಳಿದ್ದನ್ನು ನೆರವೇರಿಸುವು ನ ವಿಷ್ಣುಸ್ತ ಮೋಹಾಯ ನ ಲಕ್ಷ್ಮೀರ್ನ ಮನೋಭವ ನ ಚಾಪ್ಯಹಂ ಜಗನ್ಮತಿಯಸ್ ಕೋಪಿ ವೈ ವಿನಾ ವಿಷ್ಣುವು ಆ ರುದ್ರನನ್ನು ಮೋಹಗೊಳಿಸಲಾರ ಲಕ್ಷ್ಮಿಯಾಗಲಿ ಮನ್ವಥನಾಗಲಿ ನಾನಾಗಲಿ ಅಂದರೆ ಬ್ರಹ್ಮನಾಗಲಿ ಮೋಹಗೊಳಿಸಲಾರೆ ನಿನ್ನ ಹೊರತು ಯಾರೂ ಆ ರುದ್ರನನ್ನು ಮೋಹಗೊಳಿಸಲಾರರು ತಸ್ ತ್ವ ದಕ್ಷ ಭೂ ದಿವ್ಯರೂಪ ಮಹೇಶ್ವರಿ ತತ್ಪತ್ನಿಮದ್ಭಕ್ ಯೋಗಿಂ ಮೋಹಯ ಈಶ್ವರಂ ಆದ ಕಾರಣ ಓ ದೇವಿ ನೀನು ದಿವ್ಯವಾದ ರೂಪೋಳ್ಳೋಡಾಗಿ ದಕ್ಷಿಣ ಪುತ್ರಿಯಾಗಿ ಜನಿಸಿಯೇ ಆ ರುದ್ರನ ಪತ್ನಿಯಾಗು ಮಹಾಯೋಗಿಯಾದವನನ್ನು ನಿನ್ನ ಭಕ್ತನಾದ ನನಗಾಗಿ ಮೋಹಗೊಳಿಸು ದಕ್ಷ ಸ್ಥಪತಿ ದೇವೇಶಿ ಕ್ಷೀರೋಧೋತ್ತರ ತೀರಗಃ ತ್ವಾಮುಧಿಶ್ಯ ಸಮಾಧಾಯ ಮನಸ್ವೈ ದೃಢವ್ರತಃ ಓ ಪರಮೇಶ್ವರಿಯೇ ದಕ್ಷಣ ಮನಸ್ಸನ್ನು ಸ್ಥಿರೀಕರಿಸಿ ಜಿತೇಂದ್ರೀನಾಗಿ ಬಹುವಾದ ನಿಯಮದಿಂದ ಕ್ಷೀರಸಾಗರದ ಉತ್ತರ ತೀರದಲ್ಲಿ ನಿನ್ನನ್ನುದ್ದೇಶಿಸಿ ತಪಸ್ಸು ಮಾಡ್ತಾ ಅಂತೇಳಿ ಹೇಳಿದೆ ಬ್ರಹ್ಮೋವಾಚ ಇಕರ್ಣ್ಯವಚಸ್ಸಾಮೇ ಚಿಂತ ಮಾಪಶಿವಾ ತಮನಸಿ ವಿಸ್ಮಿತಾ ಜಗದಂಬಿಕಾ ಬ್ರಹ್ಮ ಹೇಳ್ತಾನೆ ಅಂದರೆ ಜಗನ್ಮತೆಯಾದ ದೇವಿ ನಾನು ಹೇಳಿದ ಮಾತುಗಳನ್ನು ಕೇಳಿ ತುಂಬ ಆಶ್ಚರ್ಯಗೊಂಡಳು ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿಲ್ಲು ದೇವ್ಯುವಾಚ ಅಹೋಸುಮಃ ಅಹೋ ಸುಮಹದಾಶ್ಚರ್ಯಂ ವೇದವಕ್ತ ವಿಶ್ವಕೃತ ಮಹಾ ಅಜ್ಞಾನಪರೋ ಭೂತ್ ವಿಧಾತ ಕಿಂವತ್ಯಯಂ ದೇವಿ ಹೇಳ್ತಾಳೆ ಓಹೊ ತುಂಬ ಆಶ್ಚರ್ಯ ಈ ಬ್ರಹ್ಮನು ವೇದಭಕ್ತರು ಮಹಾಜ್ಞಾನಿಯು ಆಗಿದ್ದರೂ ಇದೇನು ಹೀಗೆ ಹೇಳ್ತಾ ಇದ್ದಾನೆ ವಿಧೇಶ್ಚೇತಸಿ ಸಂಜಾತೋ ಮಹಾಮೋಹೋ ಅಸುಖಾವಹ ಯದ್ವರ ನಿರ್ವಿಕಾರಂತಂ ಸಂಮೋಹಯಿತು ಈ ಬ್ರಹ್ಮನು ಯಾವ ವಿಕಾರವೂ ಇಲ್ಲದನ್ನೂ ಸರ್ವೋತ್ತಮನೂ ಆದರ ಉದ್ರನನ್ನು ಮೋಹಗೊಳಿಸಲಿಕ್ಕೆ ಇಚ್ಛಿಸ್ತಾನೆ ಆದ ಕಾರಣ ಈ ಬ್ರಹ್ಮನ ಮನಸ್ಸಿನಲ್ಲಿ ಅನಿಷ್ಟಕರವಾದ ಮಹಾಮೋಹವು ಉತ್ಪನ್ನವಾಗಿದೆ ಹರ ಮೋಹವರಂ ಮತ್ತ ಸಮಿಕ್ಷತಿ ವಿಧಿ ಸ್ವಯಂ ಕೋ ಲಾಭೋ ಸ್ಯಾತ್ ನಿರ್ಮೋಹೋ ನಿರ್ವಿಕಲ್ಪಕೋ ನಾನು ಅಂದರೆ ದೇವಿಯು ಶಿವನನ್ನು ಮೋಹಗೊಳಿಸಬೇಕೆಂಬ ಈ ವಿಧಿಯು ವರವನ್ನು ಕೇಳ್ತಾ ಇದ್ದಾನೆ ಈ ರೀತಿಯಾಗಿ ಇದರಿಂದ ಇವನಿಗಾಗುವ ಲಾಭವೇನು ಜಗದೊಡೆಯನಾದ ಆ ಮಹಾಯೋಗಿಯು ಜಿತೇಂದ್ರ ಏನು ಪರಬ್ರಹ್ಮಕ್ಯೋ ಯಶ್ ಶಂಭುರ್ ನಿರ್ಗುಣೋ ದಾಸಿ ತಸಹಂಸೀ ತಜ್ಞಾವಶಗ ಸದಾ ಪರಬ್ರಹ್ಮಸ್ವರೂಪನಾದ ಆ ಶಂಕರನು ಪ್ರಕೃತಿ ಸಂಬಂಧವಾದ ಯಾವ ಗುಣಗಳೂ ಇಲ್ಲದ ಪರಬ್ರಹ್ಮಸ್ವರೂಪನು ಮತ್ತು ಯಾವ ವಿಕಾರಗಳೂ ಇಲ್ಲದವನು ಆ ಶಂಕರನಿಗೆ ನಾನು ಪರಿಚಾರಕಳು ದಾಸಿ ಅವನ ಅಪ್ಪಣೆಯಂತ ಸ ನಡೆಯತಕ್ಕಂಥವಳು ನಾನು ತದಾಜ್ಞಾವಶಗ ಸದಾ ಸೇವ ಪೂರ್ವರುಪೇಣ ರುದ್ರನಾಮ್ಚಿವ ಭಕ್ತೋದ್ಧ ಹೇತುರ್ಹಿ ಸ್ವತಂತ್ರ ಪರಮೇಶ್ವರ ಸ್ವತಂತ್ರ ಸ್ವತಂತ್ರಕ್ಕೇ ಭಕ್ತರನ್ನು ಉದ್ಧರಿಸಲು ಸುಖ ರುದ್ರೂಪದಿಂದ ಅವತರಿಸಿದ ಹರೇರ್ವಿಧೇ ಸ ಸ್ವಾಮೀ ಶಿವಾನ್ ಶಿವಾನ್ಯೋ ನ ಕರಿಚಿತ್ ಯೋಗಾಧಾರೋಹ್ಯ ಮಾಯಸ್ಥೋ ಮಾಯೇಷ ಪರತಃಪರ ಆ ಶಿವನು ಹರಿಗೂ ವಿಧಿಗೂ ಸ್ವಾಮಿಯು ಶಿವನಿಗಿಂತಲೂ ಉತ್ಕೃಷ್ಟನಾದವನು ಇನ್ನು ಯಾರೂ ಇಲ್ಲ ಅವನು ಯೋಗದಿಂದ ಪಡೆಯತಕ್ಕಂಥವನು ಅವನಿಗೆ ಮಾಯಾ ಸಂಬಂಧವಿಲ್ಲ ಆದರೂ ಆ ಮಾಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿರುವವನು ಮಾಯೆಗಿಂತಲೂ ಅವನು ಹೆಚ್ಚಿನವನು ಮಾಯಾ ಈಶಃ ಮಾಯೆ ಈಶ ಮತ್ವಾ ತಮಾತ್ಮಜಂ ಬ್ರಹ್ಮ ಸಾಮಾನ್ಯ ಸುರಸನ್ನಿಭಂ ಇಚ್ಛತ್ಯಯಂ ಮೋಹಯದು ಅಥೋಜ್ಞಾ ಅಥೋ ಅಜ್ಞಾನ ವಿಮೋಹಿತ ಇಂತಹ ಶಿವನನ್ನು ತಿಳುವಳಿಕೆಯಿಲ್ಲದೆ ತನ್ನ ಪುತ್ರನೆಂದು ಸಾಮಾನ್ಯ ದೇವನೆಂದು ತಿಳಿದು ಮೋಹಗೊಳಿಸಲು ಉದ್ಯುಕ್ತನಾಗಿದ್ದಾನಲ್ಲ ಇವನು ಬ್ರಹ್ಮ ನ ಚೇದ್ವರಂ ವೇದ ನೀತಿರ್ಭ್ರಷ್ಟಾ ಭವೇದಿತಿ ಕಿಂಕುರ್ಯಾಂ ಯೇನ ನ ವಿಭು ಕ್ರದ್ಧ ಸ್ಯಾನ್ಮೇ ಮಹೇಶ್ವರ ನಾನು ವರವನ್ನು ಕೊಡದಿದ್ದರೆ ದೇವಿಯನ್ನು ಧ್ಯಾನಿಸಿದರೆ ಬೇಕಾದ್ದನ್ನು ಪಡೆಯಬಹುದು ಎಂಬಂತಹ ವೇದ ಸುಳ್ಳಾಗ್ತದಲ್ಲ ವರವನ್ನು ಕೊಟ್ಟರೆ ನನ್ನ ಸ್ವಾಮಿಯಾದ ಆ ಶಿವ ಕೋಪಗೊಳ್ಳುವನು ಏನು ಆದ ಕಾರಣ ನಾನು ಈಗ ಏನು ಮಾಡಲಿ ಅಂಥೇಳಿ ಅವಳಿಗೆ ದ್ವಂದ್ವ ಉಂಟಾಗ್ತದೆ ಉಭಯ ಸಂಕಟ ಬ್ರಹ್ಮೋ ವಾಚ ವಿಚಾರಿಯೇತ್ಥಂ ಮಹೇಶಂತಂ ಮನಸಾ ಶಿವ ಪ್ರಾಪಾನುಜ್ಞಾಂ ಶಿವಸ್ಯಾಥೋ ವಾಚ ಬ್ರಹ್ಮ ಹೇಳ್ತಾನೆ ಹೀಗೆ ಆಲೋಚಿಸಿ ದೇವಿಯು ಪರಮೇಶ್ವರನನ್ನು ಸ್ಮರಿಸಿ ಅವನ ಅನುಜ್ಞೆಯನ್ನು ಪಡೆದು ಬಳಿಕ ನನ್ನನ್ನು ಕುರಿತು ಹೀಗೆ ಹೇಳಿದಳು ದುರ್ಗೋವಾಚ ಯದುಕ್ತ ಬ್ರಹ್ಮನ್ ಸಮಸ್ತ ಸಮಸ್ತಂ ತತ್ ಮಧುತೆ ಮೋಹಯಿತ್ರೀಹ ಶಂಕರ್ಯ ನ ವಿಧ್ಯತೆ ಚಂಡಿಕಾದೇವಿ ಹೇಳ್ತಾಳೆ ಎಲೈ ಬ್ರಹ್ಮನೇ ನೀನು ಹೇಳಿದ್ದೆಲ್ಲ ನಿಜ ನನ್ನ ಹೊರತು ಇನ್ಯಾರು ಶಂಕರನನ್ನು ಮೋಹಗೊಳಿಸಲಾರರು ಹರೇ ಅಗೃಹೀತದಾರೇತು ಸೃಷ್ಟಿರ್ನೈಶಾ ಸನಾತನೀ ಭವಿಷ್ಯತೀ ತತ್ ಸತ್ಯಂ ಭವತಾ ಪ್ರತಿಪಾದಿತ ಹರನ್ ಪತ್ನಿಯನ್ನು ಪರಿಗ್ರಹಿಸದಿದ್ದರೆ ಅನಾಧಿಯಾದ ಈ ಸೃಷ್ಟಿಯು ನಡೆಯಲಾರದೆಂಬುದು ಕೂಡ ನಿಜವಾದ್ದೇ ಮಮ್ಮ ಅಭಿಮೋಹನೆ ಯತ್ನೋ ವಿಧ್ಯತೆ ಅಸ ಮಹಾಪ್ರಭೋ ತ್ರಿಗುಣೋ ಮೇಧ್ಯ ಪ್ರಯತ್ನೋ ಭೂತ್ಸ ನಿರ್ಭರ ನಾನೂ ಸಹ ಮಹಾಪ್ರಭುವಾದ ಶಿವನನ್ನು ಮೋಹಗೊಳಿಸಬೇಕು ಇಚ್ಛೆಲ್ಲಾಗಿದ್ದೆ ಈಗ ನಿನ್ನ ವಾಕ್ಯದಿಂದ ಆ ನನ್ನ ಇಚ್ಛೆ ಇನ್ನಷ್ಟು ಹೆಚ್ಚಾಯಿತು ದ್ವಿಗುಣವಾಯಿತು ಹೆಚ್ ದುಪ್ಪಟ್ಟಾಯಿತು ಅಂತೇಳಿ ಅಹಂ ತಮಿ ಯಥ ದಾರ ಪರಿಗ್ರಹಂ ಹರಃಃಕರಿಷ್ಯತಿ ವಿಧೇ ಸ್ವಯಮೇ ವಿಮೋಹಿ ಅಲಯಿ ವಿಧಿಯೇ ಆ ಹರನು ಮೋಹಗಳು ತಾನಾಗಿಯೇ ಪತ್ನಿಯನ್ನು ಪರಿಗ್ರಹಿಸುವಂತೆ ಮಾಡ್ತೇನೆ ಸತೀಮೂರ್ತಿಮಹಂ ಧೃತ್ವ ತಸ ವಶವರ್ತಿನಿ ಭವಿಷ್ಯಾಮಿ ಮಹಾಭಾಗ ಲಕ್ಷ್ಮೀರ್ ವಿಷ್ಣುರ್ ಯಥಾ ಪ್ರಿಯ ನಾನು ಸತೀದೇವಿಯ ರೂಪದಿಂದ ಅವತರಿಸಿ ಆ ಹರನನ್ನು ಅವನ ಅಧೀನಳಾಗಿದ್ದು ವಿಷ್ಣುವಿಗೆ ಲಕ್ಷ್ಮೀ ಹೇಗೋ ಹಾಗೆ ಅವನಿಗೆ ಪ್ರಿಯಳಾಗಿರ್ತೇನೆ ಯಥಾಸೋಪಿ ಮಯ ಇವೆಹ ವಶವರ್ತಿ ಸದಾ ಭವೆ ಯಥಾ ತಥಾ ಕರಿಷ್ಯಾಮ ತಸ ಕೃಪೆಯ ವಿಧೆಯ ಶಿವನೂ ಸಹ ಸದಾ ನನ್ನ ಅಧೀನವಾಗಿರುವಂತೆ ಪ್ರಯತ್ನವನ್ನು ಅವನ ಅನುಗ್ರಹದಲ್ಲೇ ಮಾಡ್ತೇನೆ ಉತ್ಪನ್ನ ದಕ್ಷಜಾಯ ಸತೀರುಪೇಣ ಶಂಕರಂ ಅಹಂ ಸಭಾಜಿಷ್ಯಾಮಿ ಲೀಲ ಲೀಲೆಯ ತಂ ಪಿತ ಲೋ ಪಿತಾಮಹನೇ ದಕ್ಷಿಣ ರೂಪದಿಂದ ಜನಿಸಿ ಉಚಿತವಾದ ಲೀಲೆಯಿಂದ ಆ ಶಿವನನ್ನು ಸಂತೋಷಗೊಳಿಸ್ತೇನೆ ಅವನನ್ನೇ ಪತಿಯನ್ನ ವಿವರಿಸ್ತೇನೆ ಯಥಾನಜಂತು ವರ ಯಥಾ ಯಥನ್ಯಂತುರವನೌ ಯಥ ಅನ್ಯಜಂತ್ು ಅವನೌ ಅವನಿಯಲ್ಲಿ ಭೂಮಿಯಲ್ಲಿ ವರ್ತತೆ ವನಿತ ವಶೆ ಮದ್ಭಕ್ತಿಯ ವಾಮಾ ವಶವರ್ತಿ ಭವಿಷ್ಯತಿ ಲೋಕದಲ್ಲಿ ಸಾಮಾನ್ಯ ಪ್ರಾಣಿಯು ಸ್ತ್ರೀಯ ವಶದಲ್ಲಿರುವಂತೆ ಆ ಶಿವನನ್ನು ಸಹ ಭಕ್ತಿಯಿಂದ ನನ್ನ ವಶದಲ್ಲಿ ಇಟ್ಟುಕೊಡುತ್ತೇನೆ ಅಂತೇಳಿ ಹೇಳ್ತಾಳೆ ಬ್ರಹ್ಮೋವಾಚ ಮಹ್ಯಮಿ ಸಿವಾಸ ಜಗದಂಬಿಕಾ ವೀಕ್ಷಣ मै तात ता त्रैवादे तत ब्रह्म हेतने जगन्मातियु नन हीगे अर्पणेमी ना नोड़ताे अल अंतर्धन आता मयवा होता अदृश्यड़ताे अव्यक्त तस्यांतर्ता सोह लोकतामह आगमन त्र आगम त्रसुता सर्व ಸರ್ವಂ ಅವರ್ಣಯಂ ಸರ್ವಂ ಅವರ್ಣಯಂ ದೇವಿ ಅಂತರ್ಧಾನಗಳಾಗಲು ಜಗತ್ತಿಗೆ ತಾತನೆನಿಸಿದಂತಹ ನಾನು ನನ್ನ ಮಾನಸಪುತ್ರ ದಕ್ಷಿಣೆ ಮೊದಲಾದವರು ಇರುವಲ್ಲಿಗೆ ತೆರಳಿದೆ ಅವರಿಗೆ ಎಲ್ಲವನ್ನು ಅಗಮಂ ತೆರಳಿದೆ ಹೋದೆ ಗಮಿಸಿದೆ ಸರ್ವಂ ಅವರ್ಣಯಂ ಅವರಿಗೆ ಎಲ್ಲವನ್ನು ಕಥೆಯನ್ನು ಹೇಳಿದೆ ಹೀಗೆ ನಡೆದಂಥ ಘಟನೆಯನ್ನು ವರ್ಣಿಸಿದೆ ಅವರ್ಣಯಂ ಇತಿ ಇಷ್ಟ್ರೀ ಶಿವಮಹಾಪುರಾಣೇ ರುದ್ರ ಸತಿ ಸತೀಖಂಡೇ ಏಕಾದಶೋಧ್ಯಾಯ ಇಲ್ಲಿಗೆ ಶಿವಪುರಾಣದ್ರಸಂಹಿತೆಯಲ್ಲಿ ಸತೀಖಂಡದಲ್ಲಿ ಶಕ್ತಿ ಅಂದರೆ ಶಿವನ ಶಕ್ತಿ ದೇವಿಯಿಂದ ಬ್ರಹ್ಮನಿಗೆ ವರ ಪ್ರಧಾನ ಎನ್ನತಕ್ಕಂತಹ ಹನ್ನೊಂದನೇ ಅಧ್ಯಾಯ ಮುಗೀತು ಹರೇರಾಮ ಓಂ ತತ್ಸದ ಶಿವಾರ್ಪಣಮಸ್ತು